ಪರಮಾತ್ಮ ತನ್ನ ಗುಣ ಚಿಂತನೆ ಮಾಡುವವರನ್ನು ಅನುಗ್ರಹಿಸ್ತಾನೆ ಅನ್ನೋದಕ್ಕೆ ಒಬ್ಬ ರಾಜರ ದೃಷ್ಟಾಂತವನ್ನು ಕೊಟ್ಟು ಇಲ್ಲಿ ತಿಳಿಸ್ತಾರೆ ಭೂತಳಾದಿಪನಾಗ್ನಾರ ದೂತರಿಗೆ ಸೇವಾನುಸಾರತಿ ವೇತನವ ಕೊಟ್ಟ ಅವರ ಸಂತೋಷಿಸುವ ಪರಮ ಪ್ರೀತಿಪೂರ್ವಕ ಸದ್ಗುಣಗಳ ಘಾತಕರ ಸಂತೋಷ ಪಡಿಸುವ ಇಹ ನಿರಂತರವಾಗಿ ಸ್ತೋತ್ರವನ್ನು ಮಾಡುವವರಿಗೆ ಇಹ ಸನ್ಮಾನವನ್ನೇ ಮಾಡ್ತಾನೆ ಭಗವಂತ ಭೂತಳ ದೀಪ ಅಂದರೆ ಚಕ್ರವರ್ತಿ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡೋರಿಗೆ ಅಂತಹ ದೂತರಿಗೆ ಸೇವಾನುಸಾರದಿ ವೇತನವ ಕೊಟ್ಟು ಅವರಿಗೆ ಸೇವೆಗೆ ತಕ್ಕಂತೆ ಸಂಬಳವನ್ನು ನಿಗದಿ ಮಾಡ್ತಾನೆ ರಾಜ ಸೇವಾ ಸ್ವರೂಪ ಯಾವ ರೀತಿಯಾಗಿ ಮಾಡ್ತಾನೆ ಅವನಿಗೆ ಅನುಭವ ಏನಿದೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವನ ಕ್ವಾಲಿಫಿಕೇಷನ್ನು ಎಫಿಷಿಯನ್ಸಿ ಅದೆಲ್ಲ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಸಂಬಳಗಳನ್ನು ಚಕ್ರವರ್ತಿ ನಿಗದಿ ಮಾಡ್ತಾನೆ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಸಂಬಳವನ್ನು ಮೊತ್ತವನ್ನು ಕೊಡೋದಿಲ್ಲ ಅದರಲ್ಲಿ ತಾರತಮ್ಯವನ್ನು ಮಾಡ್ತಾನೆ ಈ ತಾರತಮ್ಯಕ್ಕೆ ಆಧಾರ ಯಾವುದು ಅಂತಾದರೆ ಅವನ ಸೇವಾ ಸ್ವರೂಪ ಕಾರ್ಯಕ್ಷಮತೆ ಹೇಗಿದೆ ಪ್ರಾಮಾಣಿಕವಾಗಿ ಮಾಡ್ತಾನೆ ಹೇಗೆ ಮಾಡ್ತಾನೆ ಮತ್ತು ಅಲ್ಲಿ ಉತ್ತಮ ಮಧ್ಯಮ ಅದಮ ಅಂತ ಯಾವ ರೀತಿಯಾಗಿ ಮಾಡ್ತಾನೆ ಅಂತ ಅದೇ ರೀತಿಯಾಗಿ ಅವನ ಅನುಭವ ಏನು ಹಿರಿತನ ಏನು ಅಂತ ಇದೆಲ್ಲ ಲೆಕ್ಕಾಚಾರದ ಮೇಲೆ ಅವನಿಗೆ ತಾರತಮ್ಯವನ್ನ ಮಾಡತಾನೆ ಹೊರತು ಕೇವಲ ಪಕ್ಷಪಾತದಿಂದ ಅಲ್ಲ ನಿಷ್ಪಕ್ಷಪಾತವಾಗಿ ಯಾರಿಗೂ ಅಸಮಾಧಾನ ಆಗದಂತೆ ಪುಷ್ಕಳವಾಗಿರ್ತಕ್ಕಂಥ ವೇತನವನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯವನ್ನು ಚಕ್ರವರ್ತಿ ಆದವನು ಕೊಡ್ತಾನೆ ಹೇಗೋ ಅದೇ ರೀತಿಯಾಗಿ ಪರಮಾತ್ಮ ಮಾತರಿ ಸ್ವಪ್ರಿಯ ಪರಮ ಪ್ರೀತಿಪೂರ್ವಕ ಸದ್ಗುಣಗಳ ಘಾತಕರ ಸಂತೋಷಪಡಿಸುವನು ಅಂತ ತಿಳಿಸ್ತಾರೆ ಮಾಡಿದ ಕೆಲಸಕ್ಕೆ ಸಂಬಳ ಕೊಟ್ಟರೆ ಅದರಲ್ಲಿ ಸಂತೋಷ ಆಗತ್ತೆ ಹೇಗೆ ಅಂತ ಕೇಳಿದ್ರೆ ವೇತನದಲ್ಲಿ ತಾರತಮ್ಯ ಇದ್ದರೂ ಕೂಡ ಕೆಲಸಗಾರರಿಗೆ ಅದರಿಂದ ಅಸಮಾನ ಅಸಮಾಧಾನ ಆಗದೇ ಇದ್ದಂತೆ ಚಕ್ರವರ್ತಿಯಾದವನು ಅದನ್ನು ಹ್ಯಾಂಡ್ಲ್ ಮಾಡ್ತಾನೆ ಅಂದರೆ ಅದನ್ನು ಆ ರೀತಿಯಾಗಿ ನಿರ್ವಹಣೆ ಮಾಡ್ತಾನೆ ಭಗವಂತನ ರಾಜ್ಯದಲ್ಲಿ ಭಗವಂತನೇ ರಾಜ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಭಗವಂತನ ದೂತರು ಭತ್ತರು ಅವರೆಲ್ಲ ಸೇವೆ ಮಾಡೋದು ಮಾತ್ರ ಅಲ್ಲ ತಾರತಮ್ಯದಲ್ಲಿ ತಮ್ಮ ಕೆಳಗಿನವರಿಂದಲೂ ಕೂಡ ಸೇವೆಯನ್ನು ಕೆಲಸವನ್ನು ಮಾಡಿಸ್ತಾರೆ ಅಲ್ಲಿ ರಾಜ ಹೇಗೆ ವೇತನ ಕೊಡ್ತಾನೋ ಹಾಗೆ ಇಲ್ಲೂ ಕೂಡ ಭಗವಂತ ಯಾರಿಗೂ ಅತೃಪ್ತಿ ಆಗದೇ ಇದ್ದೋ ರೀತಿಯಲ್ಲಿ ಅವರವರ ಪ್ರಾಮಾಣಿಕತೆ ಅವರ ಸೇವಾ ವೈಖರಿ ನೋಡಿ ಕೊಡ್ತಾನೆ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು ತಾರತಮ್ಯ ಇರಬಾರ್ದು ಅಂಥೇಳಿದ್ರೆ ತಾರತಮ್ಯ ಅನ್ನೋದು ಸಿದ್ಧಾಂತವಾಗಿಯೂ ಒಪ್ಪಲ್ಲ ಆದರೆ ತಾರತಮ್ಯವನ್ನು ಎಲ್ಲರೂ ಕೂಡ ಅನುಸರಣೆ ಮಾಡಿಯೇ ಮಾಡ್ತಾರೆ ಉದಾಹರಣೆಗೆ ಚೇತನರಲ್ಲಿ ತಾರತಮ್ಯ ಅನ್ನೋದು ನಿತ್ಯ ಅನುಭವದಲ್ಲಿ ಬಂದಿರತಕ್ಕಂಥ ವಿಷಯ ಮಕ್ಕಳಿದ್ದಾರೆ ದೊಡ್ಡವರಿದ್ದಾರೆ ಊಟದಲ್ಲಿ ತಾರತಮ್ಯ ಇದೆಯೋ ಇಲ್ಲವೋ ಬಡಿಸುವಾಗ ಮಕ್ಕಳಿಗೆ ಹಾಕುವಷ್ಟು ದೊಡ್ಡವ್ರಿಗೆ ಹಾಕಿದ್ರೆ ಸಾಕಾಗಲ್ಲ ದೊಡ್ಡವರಿಗೆ ಹಾಕುವಷ್ಟು ಮಕ್ಕಳಿಗೆ ಹಾಕಿದ್ರೆ ಊಟ ಮಾಡಲಿಕ್ಕೆ ಆಗಲ್ಲ ಅಂದಮೇಲೆ ತಾರತಮ್ಯವನ್ನು ಒಬ್ಬ ಅಡಿಗೆಯವರು ಬಡಿಸೋನು ಕೂಡ ತಾರತಮ್ಯವನ್ನು ಮಾಡಿಯೇ ಮಾಡ್ತಾನೆ ಅದು ಯಾವುದೇ ದ್ವೇಷದಿಂದ ಮತ್ಸರ್ಯದಿಂದ ಅಲ್ಲ ಅವರ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕಷ್ಟು ಹಾಗೆ ಅದೇ ರೀತಿಯಾಗಿ ಜಡದಲ್ಲೂ ತಾರತಮ್ಯ ಅನ್ನೋದು ಸಿದ್ಧಾಂತ ಇದ್ದೇ ಇದೆ ಲೋಹ ಬಂಗಾರ ತಾಮ್ರ ಕಬ್ಬಿಣ ಬೆಲೆಯಲ್ಲಿ ತಾರತಮ್ಯ ಇದೆ ಮೂರು ಜಡ ಮೂರು ಲೋಹಗಳೇ ಕೂಡ ತಾರತಮ್ಯ ಬೆಲೆಯಲ್ಲಿ ಇದೆಯೋ ಇಲ್ಲೋ ಅವು ಮಾಡುವಂತಹ ಕೆಲಸದಲ್ಲಿ ಇದೆಯೋ ಇಲ್ಲೋ ಬಂಗಾರದಿಂದ ಆಗುವಂಥ ಕೆಲಸ ಕಬ್ಬಿಣದಿಂದ ಆಗೋಲ್ಲ ಕಬ್ಬಿಣದಿಂದ ಮಾಡುವಂಥ ಕೆಲಸ ಬಂಗಾರದಿಂದ ಮಾಡಲಿಕ್ಕಾಗಲ್ಲ ಹೀಗೆ ಯೋಗ್ಯತಾ ತಾರತಮ್ಯ ಮೌಲ್ಯದಲ್ಲಿ ತಾರತಮ್ಯ ಇದೆಲ್ಲವೂ ಕೂಡ ಇದ್ದೇ ಇದೆ ಮೇಲ್ನೋಟಕ್ಕೆ ಮೋಕ್ಷಾನಂದದಲ್ಲಿ ಸರ್ವ ಸಮಾನತೆ ಹೇಳಿದೆಯೇನೋ ಅಂತ ಶ್ರುತಿಯಲ್ಲಿ ಕಾಣಿಸುತ್ತೆ ನಿರಂಜನಃ ಪರಮಂ ಸಾಮ್ಯಂ ಉಪ ಇದೆಯಿಂದ ಆದರೆ ಆ ರೀತಿಯಾಗಿ ಸರ್ವಥ ಇಲ್ಲ ಮೋಕ್ಷಾನಂದದಲ್ಲಿ ತಾರತಮ್ಯ ಅನ್ನೋದು ಇದ್ದೇ ಇದೆ ವೈಕುಂಠ ವರ್ಣನೆಯಲ್ಲಿ ವಧರಾಜರು ತಿಳಿಸ್ತಾರೆ ಅಲ್ಲಿ ಬರೀ ಹಾಲು ಕುಡಿಯೋದಕ್ಕಿಂತ ಸಕ್ಕರೆ ಕೂಡಿಸಿರುವಂಥ ಹಾಲು ಅನ್ನೋದು ಇನ್ನೊಂದು ಸ್ವಲ್ಪ ಆನಂದದಲ್ಲಿ ಹೆಚ್ಚು ಬರಿ ಸಕ್ಕರೆ ಹಾಕಿರೋ ಹಾಲುಗಿಂತ ಅದಕ್ಕೆ ಏಲಕ್ಕಿ ಮತ್ತು ಇದು ಕೇಸರಿ ಈ ರೀತಿ ಅಥವಾ ಬಾದಾಮಿ ಇನ್ನೇನೋ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹಾಗೆ ಒಂದರಲ್ಲಿ ಒಂದು ಹೆಚ್ಚೆಚ್ಚು ಸುಖ ಕಾಣ್ತಾ ಇದೆಯಲ್ಲೋ ಹಾಗೆ ಆನಂದದಲ್ಲೂ ಕೂಡ ತಾರತಮ್ಯ ಅನ್ನೋದಿದೆ ಅದೇ ರೀತಿಯಾಗಿ ಹಿರಿಯ ಕಿರಿಯ ಅನ್ನೋ ಭೇದ ಇಲ್ಲದೆ ಎಲ್ಲ ಸೇವಾಕರ್ತರಿಗೆ ಸಮಾನ ಸಂಬಳವನ್ನು ಕೊಟ್ಟರೆ ಅದು ಪಕ್ಷಪಾತ ಮಾಡದಂತಾಗತ್ತೆ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಚಕ್ರವರ್ತಿ ಆದವನು ಅದಕ್ಕೆ ಅವಕಾಶವನ್ನು ಕೊಡ್ಲು ಕೊಡಲೂಬಾರ್ದು ಸಮವರ್ತಿ ಅಂತ ಕರೆಸ್ಕೋಬೇಕು ಅವನು ಭಗವಂತನೂ ಅದೇ ರೀತಿಯಾಗಿ ಸಮಾನವಾಗಿ ಸೇವೆಗಳಿಗೆ ಫಲವನ್ನು ಯಾವತ್ತೂ ಕೊಡಲ್ಲ ಭಕ್ತರಿಗೆ ವಿಫುಲವಾಗಿರ್ತಕ್ಕಂಥ ಸೇವಾ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾನೆ ಯೋಗ್ಯತಾನುಸಾರ ಸಮಾನ ಅವಕಾಶವನ್ನು ಕೊಟ್ಟು ಅದಕ್ಕೆ ತಕ್ಕ ಫಲವನ್ನು ಕೊಡ್ತಾನೆ ಅವರವರ ಜ್ಞಾನ ಭಕ್ತಿ ಹೇಗಿರುತ್ತೋ ಅದಕ್ಕೆ ತಕ್ಕಂಥ ಫಲವನ್ನು ಕೊಡ್ತಾನೆ ಭಗವಂತ ಆದ್ದರಿಂದ ಮೋಕ್ಷದಲ್ಲೂ ತಾರತಮ್ಯ ಅನ್ನೋದು ಇದ್ದೇ ಇದೆ ಇಲ್ಲಿ ದೂಗತವು ಅನ್ನೋ ಧಾತುವಿಂದ ದೂತರು ಅನ್ನೋ ಶಬ್ದ ಸೇವಕರು ಬೇರೆ ದೂತರು ಬೇರೆ ಸೇವಕರು ಇದ್ದಲ್ಲೇ ಇದ್ದು ಕೆಲಸ ಮಾಡುವವ್ರಿಗೆ ಸೇವಕರು ಅಂತ ಕರೆಯೋದು ದೂತರು ಅಂದರೆ ಬೇರೆ ಕಡೆ ಹೋಗಿ ಕಾರ್ಯ ಸಾಧಿಸ್ಕೊಂಡು ಬರೋವ್ರಿಗೆ ದೂತರು ಅಂತ ಕರೆಯೋದು ನಮಾಮಿ ದೂತಂ ರಾಮಸ್ಯ ಅನ್ನೋ ವ್ಯಾಸರಾಯರ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರದಲ್ಲಿ ಅಲ್ಲಿ ರಾಮಚಂದ್ರ ದೇವರ ದೂತ ಅಂದರೆ ವಾಯುದೇವರ ಅವತಾರ ಭೂತರಾಗಿರ್ತಕ್ಕಂಥ ಹನುಮಂತ ದೇವರು ವಿಶಿಷ್ಟವಾಗಿರತಕ್ಕಂಥ ಕೌಶಲ್ಯವನ್ನು ಹೊಂದಿರೋರು ಇಲ್ಲಿ ಎಲ್ಲ ತತ್ವಾಭಿಮಾನಿಗಳು ಭಗವಂತನ ದೂತರೆ ತಾವೂ ಕೆಲಸ ಮಾಡಿ ಜೀವರಿಂದಲೂ ಕೆಲಸವನ್ನು ಮಾಡಿಸ್ತಾರೆ ಆದ್ದರಿಂದ ತಾವು ಮಾಡಿರೋ ಪುಣ್ಯವೂ ಬರ್ತಾ ಇದೆ ಪ್ರೇರಣೆ ಮಾಡಿರೋವಂಥ ಪುಣ್ಯವೂ ಬರ್ತಾಯಿದೆ ಅದಕ್ಕೆ ರಾಯರ್ ಹೇಳ್ತಾರೆ ಪ್ರಥಸಂಕಲ್ಪ ಗದ್ಯದಲ್ಲಿ ವಿದ್ಯಾ ಸಂಬಂಧಿ ಬಿಹಿ ತನು ಸಂಬಂಧಿ ಬಿಹಿ ಕರಿಷೇ ಕಾರೈಷೇ ಚಾಂದ್ ಅಂದರೆ ನಾವು ಪುಣ್ಯಕರ್ಮವನ್ನು ಮಾಡಬೇಕು ಇತರರಿಗೆ ಪುಣ್ಯಕರ್ಮವನ್ನು ಮಾಡುವಂತೆ ಪ್ರೇರಣೆಯನ್ನು ಮಾಡಬೇಕು ಆಗ ಹೆಚ್ಚಿನ ಪುಣ್ಯವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಿ ಮಾತರಿಶ್ವಪ್ರಿಯನು ಪರಮಪ್ರೀತಿಪೂರ್ವಕ ಮಾತರಿಶ್ವಪ್ರಿಯ ಅಂತೇಳಿದರೆ ವಾಯುದೇವರು ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು ಸದ್ಗುಣಗಳ ಘಾತಕರ ಸಂತೋಷಪಡಿಸುವನು ಯಾರು ಪರಮಾತ್ಮನ ಗುಣಗಳನ್ನೇ ನಿರಂತರವಾಗಿ ಕೀರ್ತನಾದಿಗಳನ್ನು ಸ್ತೋತ್ರಾದಿಗಳನ್ನು ಮಾಡ್ತಾರೋ ಅವರನ್ನ ಭಗವಂತ ಸಂತೋಷಪಡಿಸ್ತಾನೆ ಅಲ್ಲಿ ಸಪ್ತ ಶಿವಾಸು ಮಾತೃಶು ಅಂಥೇಳಿ ಆ ಬಳಿತ ಸೂಕ್ತದಲ್ಲಿ ಆ ಶಬ್ದ ಬರ್ತಾ ಇದೆ ವಾಯುದೇವರ ಎರಡನೇ ಅವತಾರವನ್ನು ಹೊಂದಿರತಕ್ಕಂಥ ಭೀಮಸೇನ್ ದೇವರು ಕೌರವ ಸೈನ್ಯವನ್ನು ನಾಶ ಮಾಡ್ತಾರೆ ಅದರಿಂದ ಪೃಕ್ಷ ಅಂತ ಕರೆಸ್ಕೋತಾರೆ ಬಂಡಿ ಅನ್ನವನ್ನ ಊಟ ಮಾಡಿದರು ಬಕಾಸುರನ್ನು ಸಂಹಾರ ಮಾಡಿದ ನಂತರದಲ್ಲಿ ಪಿತೋಮಾನ್ ಅಂತ ಕರೆಸ್ಕೊಂಡ್ರು ಶ್ವಾಸ ನಿಯಾಮಕರಾಗಿದ್ದು ಪ್ರಳಯ ಕಾಲದಲ್ಲೂ ಎಲ್ಲ ಜೀವನಂತೆ ತಾವು ಸುಶುಕ್ತಿಯನ್ನು ಹೊಂದದೆ ಜ್ಞಾನ ಲೋಪ ಇಲ್ಲದೆ ಎಲ್ಲರಲ್ಲೂ ಕೂಡ ಈ ಶ್ವಾಸೋಚ್ಛ ಕ ಶ್ವಾಸೋಚ್ಛ್ವಾಸ ಮಾಡಿ ನಿತ್ಯ ಅಂತ ಕರೆಸ್ಕೊಂಡ್ರು ನಾಲ್ಕು ವೇದಗಳು ಇತಿಹಾಸ ಪುರಾಣ ಮತ್ತು ಪಂಚರಾತ್ರ ಹೀಗೆ ಸಪ್ತಶಾಸ್ತ್ರಗಳಲ್ಲಿ ಪರತತ್ವ ಅಪರತತ್ವ ಅಂತ ಎರಡು ತತ್ವಗಳನ್ನು ಅದೇ ರೀತಿಯಾಗಿ ಪಂಚಭೇದಗಳನ್ನು ಸಪ್ತ ತತ್ವಗಳನ್ನ ಸದಾ ಅನುಷ್ಠಾನ ಮಾಡ್ತಕ್ಕಂಥವ್ರು ವಾಯುದೇವರು ಆದ್ದರಿಂದ ಆಶಯೇ ಸಪ್ತ ಶಿವಾಸು ಮಾತೃಶು ಅಂತ ಬಳಸ್ತಾ ಸೂಕ್ತದಲ್ಲಿ ಮೃಗು ಋಷಿಗಳು ಸ್ತೋತ್ರವನ್ನು ಮಾಡ್ತಾರೆ ವಾಯುದೇವರನ್ನು ಮಾತರಿಸುವ ಅಂತ ಸ್ತೋತ್ರ ಮಾಡ್ತಾರೆ ವೃಕ್ಷೋ ವಪುಹು ಪಿತುಮಾ ನಿತ್ಯ ಆಶಯೇ ದ್ವಿತೀಯಮ ಸಪ್ತ ಶಿವಾಸು ಮಾತೃಶು ಅಂತ ಈ ರೀತಿಯಾಗಿ ಆದ್ದರಿಂದ ಪ್ರಾಣಮಂತ್ರ ವಾಯು ವಾಯುಮೂರ್ತಿ ಸದಾ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಅಂತ ಶ್ರೀವಂತ ಆಚಾರ್ಯರು ಕೂಡ ತಿಳಿಸ್ತಾರೆ ಎಲ್ಲರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇದ್ದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಶ್ವಾಸ ಜಪಗಳನ್ನು ತಾವು ಮಾಡಿ ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ ವಾಯುದೇವರು ಸರ್ವ ಪರಮಾತ್ಮನ ನಂತರದಲ್ಲಿ ಸರ್ವ ವೇದ ಪ್ರತಿಪಾದ್ಯರಾಗಿರುವಂಥವರು ಸದಾ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಆದರಿಂದ ಮುಖ್ಯ ಪ್ರಾಣ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗ್ತಾನೆ ಅದರಿಂದ ಮಾತರಿ ಸ್ವಪ್ರಿಯ ಅಂತ ಇಲ್ಲಿ ಇಲ್ಲಿ ಒಂದು ಸಂಶಯ ಬರ್ತಾ ಇದೆ ರಾಜ ದೂತರಿಗೆ ವೇತನವನ್ನು ಕೊಟ್ಟು ಸಂತೋಷಪಡಿಸುವಂತೆ ದೇವರು ಸ್ತುತಿ ಮಾಡುವವರಿಗೆ ಸಂಬಳ ಕೊಟ್ಟು ಸಂತೋಷಪಡಿಸ್ತಾನ ರಾಜ ದೃಷ್ಟಾಂತದಿಂದ ಆ ರೀತಿಯಾಗಿ ಹೇಳ್ದಂಗೆ ಕಾಣ್ತಾ ಇದೆ ಅಂದರೆ ಸ್ತುತಿ ಮಾಡುವವರಿಗೆ ಸಂಬಳ ಯಾಕೆ ಕೊಡಬೇಕು ಇಲ್ಲಿ ಸಂಬಳಕ್ಕಾಗಿ ಸ್ತುತಿ ಮಾಡಿಸ್ಕೊಳ್ಳೋದು ಸ್ತುತಿ ಮಾಡೋದು ಇದೆಲ್ಲ ಇರಬಾರ್ದು ಅಂತ ಬೇಕಾದರೆ ಬಹುಮಾನ ನೀಡಲಿ ಸಂಬಳ ಕೊಡೋದರಲ್ಲಿ ಏನೂ ಔಚಿತ್ಯ ಇಲ್ಲ ಇಲ್ಲಿ ಸದ್ಗುಣಗಳ ಘಾತಕರ ಸಂತೋಷಪಡಿಸುವನು ಮೇಲೆ ಹೇಳ್ತಾರೆ ವೇತನವ ಕೊಟ್ಟವರ ಸಂತೋಷಿಸುವ ತೆರನಂತೆ ಯಾರು ಭೂತಳಾಧಿಪನಾಗ್ಞಾರಕ ದೂತರಿಗೆ ಸೇವಾನುಸಾರದಿ ವೇತನವ ಕೊಟ್ಟು ಅವರ ಸಂತೋಷಪಡಿಸುವ ತೆರನಂತೆ ಅಂತ ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ ಸದ್ಗುಣಗಳ ಘಾತಕರ ಸಂತೋಷಪಡಿಸುವ ಅಂತ ಮಾತ್ರ ಹೇಳಿರೋದು ವೇತನ ನೀಡಿ ಸಂತೋಷಪಡಿಸುವ ಇಲ್ಲಿಗೆ ಅನ್ವಯವನ್ನು ಮಾಡ್ಕೋಬಾರದು. ಇಹ ಪರಗಳಲ್ಲಿ ಸಂತೋಷಪಡಿಸ್ತಾನೆ ಭಗವಂತ ಇಹದಲ್ಲಿ ಭುಕ್ತಿ ಪರದಲ್ಲಿ ಮುಕ್ತಿಯನ್ನೇ ಬಹುಮಾನವಾಗಿ ಕೊಡ್ತಾನೆ ಭುಕ್ತಿ ಮುಕ್ತಿ ಫಲಪ್ರದಮ ಪರಮ ಪ್ರೀತಿಪೂರ್ವಕ ಸದ್ಗುಣಗಳ ಘಾತಕರಿಗೆ ಅವರಿಗೆ ಬಹುಮಾನವನ್ನು ಕೊಡ್ತಾನೆ ಇಲ್ಲಿ ವೇತನ ಕೊಟ್ಟಿದ್ದಲ್ಲ ಪರಮ ಪ್ರೀತಿಯನ್ನು ವೇತನದಿಂದ ಯಾವತ್ತೂ ಅಳಿಬಾರ್ದು ಅಳೆದು ವೇತನವನ್ನ ಕೊಟ್ಟರೆ ಭಕ್ತರು ಅದನ್ನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಪರಮ ಪ್ರೀತಿಯಿಂದ ನಿಷ್ಕಾಮವಾಗಿ ನಿರಪೇಕ್ಷವಾಗಿ ಸ್ತೋತ್ರ ಮಾಡುವಂಥವರು ಭಕ್ತರು ಯಾವತ್ತೂ ಪ್ರತಿಫಲಕ್ಕೆ ಅಪೇಕ್ಷೆಯನ್ನೇ ಪಟ್ಟಿಲ್ಲ ಅವರು ರಾಜ ಅಂತ ಭಯದಿಂದನೂ ಅಲ್ಲ ಭಗವಂತ ಅವರಿಗೆ ಭುಕ್ತಿ ಮುಕ್ತಿಗಳನ್ನು ಸ್ತುತಿಗೆ ಫಲವಾಗಿ ಕೊಟ್ಟರೆ ಅವರದನ್ನು ಸ್ವೀಕಾರ ಮಾಡೋದೂ ಸ್ವೀಕರಿಸೋದು ಕಂಡಿದೆ ತಾನೇ ಅಂದರೆ ಹರಿ ಆಜ್ಞೆಯಂತೆ ಅದನ್ನು ಸ್ವೀಕರಿಸ್ತಾರೆ ಅಂತಲೇ ಅರ್ಥ ಭಕ್ತಿ ಮಾಡಿ ಪ್ರತಿಫಲ ಪಡ್ಕೊಂಡ ಅಂತ ಆದರೆ ಭಕ್ತ ಭಕ್ತ ಅನ್ಸ್ಕೊಳ್ಳೋದೇ ಇಲ್ಲ ಒಬ್ಬ ವ್ಯಾಪಾರಿ ಅಂತ ಅನಿಸ್ಕೋತಾನೆ ಅದನ್ನೇ ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳ್ತಾರೆ ಎಷ್ಟು ಆಶೀಷ ಆಶಾಸ್ತಿ ಎಷ್ಟು ಆಶೀಷ ಆಶಾಸ್ತೆ ನಚ ಭಕ್ತ ಸವೈ ವಣಿಕ್ ಅಂತ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಲ್ಲ ವೇತನಕ್ಕಾಗಿ ಅಥವಾ ಸಂಬಳಕ್ಕಾಗಿ ಸ್ತೋತ್ರ ಮಾಡಿದ್ದು ಅಥವಾ ಪಾರಿತೋಷಕ್ಕಾಗಿ ಸ್ತೋತ್ರ ಮಾಡಿದ್ದು ಅಂತ ಪ್ರೀತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡೋದು ಸಜ್ಜನರ ಸ್ವಭಾವ ಪರರಲ್ಲಿ ಇರಬಹುದಾಗಿರ್ತಕ್ಕಂಥ ಪರಮಾಣುವಿನಷ್ಟೇ ಗಾತ್ರದ ಗುಣಗಳನ್ನು ಕಂಡರೂ ಕೂಡ ಸಜ್ಜನರು ಅದನ್ನು ಹಿಗ್ಗಿಸಿ ಬೆಟ್ಟದಷ್ಟು ಮಾಡಿ ವಿಶ್ವಾಸದಿಂದ ಪ್ರೀತಿಯಿಂದ ಹೇಳ್ತಾರೆ ಪರಗುಣ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ ಇದು ಸಜ್ಜನರ ಸ್ವಭಾವ ಭರ್ತೃಹರಿ ನೀತಿ ಶಕ್ತಕದಲ್ಲಿ ಹೇಳ್ತಾನೆ ಹಾಗೆ ಭಗವಂತನಲ್ಲಿರುವಂಥ ಗುಣಗಳೆಲ್ಲವೂ ಕೂಡ ಸ್ವತಃ ಬೆಟ್ಟ ಬೆಟ್ಟದಷ್ಟು ಗಾತ್ರ ಇರುವಾಗ ಅವುಗಳನ್ನು ನೋಡಿ ಭಕ್ತ ಸಂತೋಷದಿಂದ ಅದನ್ನು ಸ್ತೋತ್ರ ಮಾಡ್ತಾನೆ ಹಾಗಾದ್ರೆ ಪ್ರತಿಫಲವಾಗಿ ಭುಕ್ತಿ ಮುಕ್ತಿಗಳನ್ನು ಭಗವಂತ ಯಾಕೆ ಕೊಡ್ತಾನೆ ಅಂದರೆ ಭಕ್ತನ ಈ ಸ್ವಭಾವ ಸಂಸಾರದಲ್ಲಿ ಇನ್ನೂ ಪೂರ್ತಿ ವ್ಯಕ್ತ ಆಗಿಲ್ಲ ಕೆಲವೊಮ್ಮೆ ಮಾತ್ರ ಅವನು ಭಗವಂತನ ಗುಣಗಳನ್ನು ತಿಳ್ಕೊಂಡು ಹೊಗಳುತ್ತಾನೆ ಸ್ತೋತ್ರ ಮಾಡ್ತಾನೆ ಅದು ಸ್ವತಃ ಪ್ರೀತಿಯಿಂದ ಅಲ್ಲ ಬ್ರಹ್ಮಾದಿ ದೇವತೆಗಳ ಸ್ತೋತ್ರ ಮಾಡೋದನ್ನು ಪುರಾಣಾದಿಗಳಿಂದ ತಿಳ್ಕೊಂಡು ತಾನೂ ಕೆಲವೊಮ್ಮೆ ಸ್ತೋತ್ರವನ್ನು ಮಾಡ್ತಾನೆ ಇದು ಸಾಲದು ಸ್ಥದಾ ಸದಾಕಾಲ ಸ್ತೋತ್ರವನ್ನ ಮಾಡಬೇಕು ಆಗ ಅವನಲ್ಲಿ ಅವ್ಯಕ್ತವಾಗಿರುವಂಥ ಸ್ವಭಾವ ಕ್ರಮೇಣ ಹೆಚ್ಚು ಹೆಚ್ಚು ಹೆಚ್ಚು ವ್ಯಕ್ತ ಆಗ್ತಾ ಹೋಗುತ್ತೆ ಹೀಗೆ ವ್ಯಕ್ತ ಮಾಡಿಕೊಡೋದೇ ಮೋಕ್ಷ ಸಾಧನೆ ಭಕ್ತ ಆ ವಾಯುದೇವರಂತೆ ಆ ವಾಯುದೇವರ ಅನುಗ್ರಹದಿಂದ ಮಾತರೆಶ್ವೋಪ್ರಿಯನಾಗಿರ್ತಕ್ಕಂಥ ಭಗವಂತನನ್ನು ಸದಾ ಸ್ತೋತ್ರ ಮಾಡಿ ಅಭ್ಯಾಸ ಮಾಡಲಿ ಅಂತ ಕರುಣೆಯಿಂದ ಅವನಿಗೆ ಪ್ರೋತ್ಸಾಹವಾಗಿ ಹರಿಭಕ್ತಿಯ ಭಕ್ತಿಯನ್ನು ಭಕ್ತಿಯನ್ನು ದಯಪಾಲಿಸ್ತಾನೆ ಆದ್ದರಿಂದ ಭಕ್ತ ಉತ್ಸಾಹಿತನಾಗಿ ಸಂಸಾರದಲ್ಲಿ ನಿರಂತರ ಸ್ತೋತ್ರವನ್ನು ಮಾಡ್ತಾ ಮೋಕ್ಷದಲ್ಲಿ ತನ್ನ ಸ್ವರೂಪ ಸ್ವಭಾವವನ್ನು ಅಭಿವ್ಯಕ್ತಿ ಮಾಡ್ಕೊತಾನೆ ಉದಾಹರಣೆಯನ್ನು ಕೊಡ್ತಾರೆ ಮಗು ನಿರಂತರ ಸಂಗೀತಾಭ್ಯಾಸ ಮಾಡಿ ಮುಂದೆ ದೊಡ್ಡ ಸಂಗೀತಗಾರನಾಗುವಂತೆ ಇದು ಇದಕ್ಕೆ ಹರಿಭಕ್ತನಿಗೆ ದತ್ತ ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿಯಾನೆ ತನ್ನ ಸರ್ವ ಸ್ವಾತಂತ್ರ್ಯದಿಂದಲೇ ಅವನೀ ಕಾರ್ಯವನ್ನು ಮಾಡ್ತಾನೆ ಭಗವಂತ ಆದರೆ ದತ್ತ ಸ್ವಾತಂತ್ರ್ಯದಿಂದ ಭಕ್ತನನ್ನೂ ನಿಮಿತ್ತವಾಗಿ ಮಾಡ್ತಾ ಇದ್ದಾನೆ ಅವನನ್ನು ಉದ್ಧಾರ ಮಾಡಲಿಕ್ಕೆ ಅನುಗ್ರಹ ಮಾಡಲಿಕ್ಕಾಗಿ ಆದ್ದರಿಂದ ಇದು ಸರ್ವತಾ ವ್ಯಾಪಾರೀಕರಣ ಅಲ್ಲ ಅವನಿಗೆ ಪ್ರೋತ್ಸಾಹ ಕೊಟ್ಟು ಅವನನ್ನು ಪ್ರಶಂಸನೆ ಮಾಡಿದ್ರೆ ಮತ್ತಷ್ಟು ಹೆಚ್ಚಾಗಿ ಸ್ತೋತ್ರ ಮಾಡ್ತಾನೆ ಪರಂಪರೆಯಲ್ಲಿ ಮೋಕ್ಷಕ್ಕೆ ದಾರಿ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಅಷ್ಟೇ ಹೊರತು ಬೇರೆ ಕಾರಣ ಸರ್ವತಾ ಅಲ್ಲ ಹಾಗಾದರೆ ಏನಂಥ ವಿಶಿಷ್ಟ ಅನುಗ್ರಹ ಮಾಡ್ತಾನೆ ಪ್ರಶ್ನೆ ಬಂದರೆ ಮೋಕ್ಷದಲ್ಲಿ ಭಕ್ತನಿಗೆ ಭಗವಂತ ಸದಾ ಪ್ರತ್ಯಕ್ಷ ಗೋಚರನಾಗಿದ್ದು ಅವನಿಗೆ ನೋಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ತನ್ನ ಎಲ್ಲ ಗುಣಗಳನ್ನು ತೋರಿಸಿ ಆಶ್ಚರ್ಯಪಡಿಸ್ತಾನೆ ಭಕ್ತನಾದವನು ಆನಂದಾಶ್ಚರ್ಯಗಳಿಂದ ಮೈಮರೆತು ಸ್ವರೂಪಾನಂದವನ್ನು ಅನುಭವಿಸ್ತಾನೆ ಅಜಪದ ವಿರಾಮ ಕೊಡಬರಲು ಹನುಮಂತ ನಿಜ ಭಕ್ತಿಯನ್ನೇ ಬೇಡಿ ಬರವ ಪಡೆದ ಶ್ರೀರಾಮಚಂದ್ರ ಶೀತಾನ್ವೇಷಣೆ ಸಂದರ್ಭದಲ್ಲಿ ಹನುಮಂತ ದೇವರು ಮಾಡಿರ್ತಕ್ಕಂಥ ಉತ್ಕೃಷ್ಟ ಸೇವೆಗಾಗಿ ಏನು ಕೊಟ್ಟರು ಕಡಿಮೆನೇ ಏನು ಕೊಡಲಿ ಅಂತ ಕೇಳಿದಾಗ ಪ್ರವರ್ಧತ ಭಕ್ತಿರಲಂ ಕ್ಷಣೇ ಕ್ಷಣೆ ನಿನ್ನಲ್ಲಿ ಇನ್ನೂ ಹೆಚ್ಚು ಜ್ಞಾನ ಭಕ್ತಿಯಾದಿಗಳನ್ನು ಅನುಗ್ರಹಿಸುವಂಥ ಪ್ರಾರ್ಥನೆಯನ್ನು ಮಾಡಿದರು ಹಾಗೆ ಭಗವಂತ ಹೆಚ್ಚಿನ ಜ್ಞಾನಭಕ್ತಿಯಾದಿಗಳನ್ನು ಅಭಿವೃದ್ಧಿ ಮಾಡಿ ಹಿಂದಿನ ಪದ್ಯಗಳಲ್ಲಿ ಹೇಳಿದಂಗೆ ಚಂದ್ರನ ಕಿರಣ ಶುಕ್ಲ ಪಕ್ಷದ ಪಾಡ್ಯದಿಂದ ಹುಣುಮೆ ತನಕ ಹೇಗೆ ಅಭಿವೃದ್ಧಿ ಆಗುತ್ತೋ ಹಾಗೆ ಅಭಿವೃದ್ಧಿ ಮಾಡಿ ಪರಂಪರೆಯಲ್ಲಿ ಮೋಕ್ಷವನ್ನೇ ಕೊಡ್ತಾನೆ ಹೀಗೆ ಪರಮಾತ್ಮ ಪ್ರೋತ್ಸಾಹಧನ ಅನ್ನೋ ರೀತಿಯಲ್ಲಿ ಸಂಪತ್ತನ್ನು ಕೊಡ್ತಾನೆ ಎಲ್ಲ ಭೋಗಗಳನ್ನು ಕೊಡ್ತಾನೆ ಹೊರತು ವೇತನದಂತೆ ಅಲ್ಲ ಭಗವಂತ ಕೊಡೋದು ಬೇರೆ ಚಕ್ರವರ್ತಿ ಕೊಡೋದು ಬೇರೆ ಚಕ್ರವರ್ತಿ ವೇತನ ಅಂತ ಕೊಟ್ಟರೂ ಕೂಡ ಅಲ್ಲಿ ರಾಜವೃತ್ತಿಯರ ಸಂಬಂಧ ಹೆಂಗಿದೆಯೋ ಇಲ್ಲಿ ಪರಮಾತ್ಮ ಮತ್ತೆ ಅವನ ದಾಸರಾಗಿರ್ತಕ್ಕಂಥ ಭಕ್ತರು ಅಂಥೇಳಿ ಅಲ್ಲಿ ನಿಷ್ಪಕ್ಷಪಾತವಾಗಿ ಅವರ ಅನಾದಿ ಯೋಗ್ಯತೆ ಅವರ ಹಿರಿತನ ಅಂದರೆ ಎಕ್ಸ್ಪೀರಿಯೆನ್ಸ್ ಇದನ್ನೆಲ್ಲ ನೋಡಿ ಹೇಗೆ ಕೊಡ್ತಾನೋ ಹಾಗೆ ಭಗವಂತ ಇಲ್ಲಿ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಕೊಡ್ತಾನೆ ಅಂತ ಸ್ವಾಮ್ಯವನ್ನು ಹೇಳಿದ್ದೇ ಹೊರತು ಇಲ್ಲಿ ಒಂದು ವ್ಯಾಪಾರೀಕರಣದ ವೃತ್ತಿಯಿಂದ ಅಥವಾ ಇಷ್ಟು ಸ್ತೋತ್ರ ಮಾಡಿದ ಅದಕ್ಕೆ ಇಷ್ಟು ಕೊಡ್ತೀನಿ ಹೀಗೆ ಮಾಡಿದ್ರೆ ಹಾಕಿಕೊಡ್ತೀನಿ ಆ ರೀತಿಯಲ್ಲ ಪರಮಾತ್ಮನಿಗೆ ಯಾರ ಸ್ತುತಿಯೂ ಬೇಕಾಗಿಲ್ಲ ನಿತ್ಯ ತೃಪ್ತನಾಗಿರೋನು ನಿತ್ಯಾನಂದಮಯನಾಗಿರೋನು ಭಕ್ತರ ಉದ್ಧಾರಕ್ಕಾಗಿ ತಾನು ಸ್ತೋತ್ರಾದಿಗಳನ್ನು ಮಾಡಿಸ್ಕೊತಾನೆ ಹೊರತು ಅವನಿಗೆ ಸ್ವಪ್ರಯೋಜನ ರಹಿತ ಪರಮಾತ್ಮ ಅನ್ನೋದನ್ನು ಹೇಳ್ತಾರೆ